ಉತ್ತಮ ಮಧ್ಯಮ ಅದಮ ಮೂರು ರೀತಿಯಾಗಿರ್ತಕ್ಕಂಥ ಜೀವರ ಕರ್ಮ ಸಮರ್ಪಣೆ ವೈವಿಧ್ಯತೆ ಅವರ ಚಿಂತನೆ ಅವರ ಉಪಾಸನೆ ಯಾವ ರೀತಿ ಅನ್ನೋದನ್ನು ವಿವರವಾಗಿ ಈ ಪದ್ಯದಲ್ಲಿ ತಿಳಿಸ್ತಾರೆ ಏನು ಮಾಡುವ ಪಾಪ ಪುಣ್ಯಗಳಾನೆ ಮಾಡುವನೆಂಬವ ಅಧಮ ಹೀ ನಕರ್ಮಕ್ಕೆ ಪಾತ್ರ ನ ಪುಣ್ಯಕ್ಕೆ ಹರಿ ಎಂಬ ಮಾನವನು ಮಧ್ಯಮನು ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತೃ ಎಂದು ಸದಾನುರಾಗದಿ ನೆನೆದು ಸುಖಿಸುವರೇ ನರೋತ್ತಮರು ಜೀವ ಮಾಡುವಂತಹ ಯಾವುದೇ ಪಾಪ ಪುಣ್ಯ ದ್ವಂದ್ವಕರ್ಮಗಳನ್ನು ನಾನೇ ಮಾಡ್ತೀನಿ ಅಂತ ಯಾರು ಚಿಂತನೆಯನ್ನು ಮಾಡ್ತಾರೋ ಅವನು ಅಧಮ ಅಧಮ ಅಂದರೆ ಇಲ್ಲಿ ತಾಮಸ ಅಂತ ಅರ್ಥ ಪಾಪಕರ್ಮಕ್ಕೆ ನಾನು ಪಾತ್ರ ಪುಣ್ಯ ಅಂತ ಭಗವಂತನೇ ಭಾಗಿ ಅಂತ ಯಾರು ಚಿಂತನೆಯನ್ನು ಮಾಡ್ತಾರೋ ಅಂತಹ ಮಾನವ ಮಧ್ಯಮ ಅಂದರೆ ರಾಜಸ ಪಾಪ ಪುಣ್ಯ ಎರಡೂ ದ್ವಂದ್ವಕರ್ಮಗಳಿಗೂ ಶ್ರೀನಿವಾಸನಾದ ಭಗವಂತನೇ ಸ್ವತಂತ್ರಕರ್ತೃ ಅಂತ ಸದಾ ಭಕ್ತಿಯಿಂದ ಯಾರು ಚಿಂತನೆಯನ್ನು ಮಾಡಿ ಸಂತೋಷ ಪಡ್ತಾರೋ ಮನುಷ್ಯೋತ್ತಮರು ಅವರೇ ಉತ್ತಮ ಅಂದರೆ ಸಾತ್ವಿಕರು ಅಂತ ಅರ್ಥ ಕೆಲವರು ಏನು ಚಿಂತನೆ ಪುಣ್ಯ ಕರ್ಮಕ್ಕೆ ಸ್ವತಂತ್ರ ಕರ್ತೃ ಅಂತ ಭಗವಂತ ಪಾಪ ಕರ್ಮ ತಾನೇ ಮಾಡಿದ್ದು ತಾನೇ ಅದಕ್ಕೆ ಸ್ವತಂತ್ರ ಕರ್ತರು ಅಂತ ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ ಇನ್ನು ಕೆಲವರು ಎರಡನ್ನೂ ನಾನೇ ಸ್ವತಂತ್ರವಾಗಿ ಮಾಡಿದ್ದೀನಿ ಅದರಿಂದ ನಾನೇ ಫಲಭೋಗ್ತರು ನಾನೇ ಸ್ವತಂತ್ರ ಕರ್ತರು ಆದ್ದರಿಂದ ಫಲವನ್ನು ನಾನೇ ಉಣ್ತಾಯಿದ್ದೀನಿ ಪುಣಿತೀನಿ ಈ ರೀತಿಯಾಗಿ ಚಿಂತನೆಯನ್ನು ಅನ್ಯಥಾ ಜ್ಞಾನ ಅಥವಾ ಮಿಥ್ಯಾಜ್ಞಾನದಿಂದ ತಿಳ್ಕೊತಾರೆ ಇದು ಭ್ರಮೆ ಆದರೆ ಜ್ಞಾನಿಗಳಾದವರು ಮಾತ್ರ ಪಾಪ ಪುಣ್ಯ ಎರಡಕ್ಕೂ ಸ್ವತಂತ್ರ ಕರ್ತೃ ಪರಮಾತ್ಮನೇ ಜೀವ ಅಧೀನ ಕರ್ತೃತ್ವವನ್ನು ಹೊಂದಿರೋ ಕಾರಣಕ್ಕಾಗಿ ಫಲವನ್ನು ಭೋಗ ಮಾಡ್ತಾನೆ ಅಂತ ತಿಳ್ಕೊತಾರೆ ಅವರು ಉತ್ತಮರು ಆದ್ದರಿಂದ ಎರಡನ್ನೂ ಭಗವಂತನೇ ಮಾಡಿಸೋದ್ರಿಂದ ನಮಗೆ ಯಾವ ದೋಷವೂ ಇಲ್ಲ ಅಂತ ಅಲ್ಲ ಭಗವಂತ ಪುಣ್ಯಕರ್ಮಗಳನ್ನು ಮಾಡಿಸ್ಲಿಕ್ಕೆ ಮಾತ್ರ ಸ್ವತಂತ್ರ ಪಾಪಕರ್ಮಗಳನ್ನು ಮಾಡಿಸ್ಲಿಕ್ಕೆ ಅವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ತಪ್ಪು ತಿಳ್ಕೊಬಾರ್ದು ಎರಡೂ ಕರ್ಮಗಳನ್ನು ಭಗವಂತನೇ ಮಾಡಿಸಿದ್ರು ಅವುಗಳಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ಪುಣ್ಯಕರ್ಮಗಳನ್ನು ಜೀವನ ಮೇಲೆ ಅನುಗ್ರಹ ರೂಪವಾಗಿ ಮಾಡಿಸ್ತಾನೆ ಪಾಪಕರ್ಮಗಳನ್ನು ಆ ಜೀವನ ಹಿಂದಿನ ಪಾಪಕರ್ಮದ ಪ್ರಾರಬ್ಧ ಕರ್ಮದ ಅನುಭವವನ್ನು ತಂದುಕೊಡ್ಲಿಕ್ಕಾಗಿ ಮಾಡಿಸ್ತಾನೆ ಆದ್ದರಿಂದ ಪುಣ್ಯಕರ್ಮಗಳನ್ನು ಭಗವಂತನ ಅನುಗ್ರಹದ ಫಲ ಅಂತ ಚಿಂತನೆ ಮಾಡಬೇಕು ಪಾಪಕರ್ಮಗಳನ್ನು ಅಯಾ ಜೀವರ ಪ್ರಾಚೀನ ಕರ್ಮದ ಫಲ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಆದರೆ ಅದನ್ನು ನಮ್ಮ ಪ್ರಾರಬ್ಧ ಕರ್ಮ ಅಥವಾ ಪ್ರಾಚೀನ ಕರ್ಮಗಳು ಯಾವ ರೀತಿ ಇದೆ ಅಂತ ನಮಗೆ ಗೊತ್ತಿಲ್ಲ ಪರಮಾತ್ಮ ಆದರೆ ಸರ್ವಜ್ಞ ಆದ್ದರಿಂದ ಜೀವನ ಸ್ವರೂಪ ಯಾವ ರೀತಿ ಇದೆಯೋ ಅದರ ಲೆಕ್ಕಾಚಾರದ ಮೇಲೆ ದ್ವಂದ್ವಕರ್ಮಗಳನ್ನು ಪರಮಾತ್ಮನೇ ಮಾಡಿಸ್ತಾನೆ ಅಂತ ತಿಳ್ಕೊಳ್ಳೋದೇ ಉತ್ತಮವಾಗಿರ್ತಕ್ಕಂಥ ಅನುಸಂಧಾನ ಇಲ್ಲಿ ನರೋತ್ತಮರು ಅಂದರೆ ಮನುಷ್ಯೋತ್ತಮರು ಅಥವಾ ಮುಕ್ತಿಯೋಗ್ಯರು ಜೀವನಿಗೆ ಲೋಕದಲ್ಲಿ ಅನುಭವ ಏನು ಅಂದರೆ ಈ ದ್ವಂದ್ವಕರ್ಮಗಳನ್ನು ಅಂದರೆ ಸತ್ಕರ್ಮಗಳನ್ನು ದುಷ್ಕರ್ಮಗಳನ್ನು ಅಥವಾ ಪಾಪ ಪುಣ್ಯನ ನಾನೇ ಮಾಡ್ತಿದ್ದೀನಿ ಆದ್ದರಿಂದ ನಾನೇ ಸ್ವತಂತ್ರಕರ್ತೃ ಅಂತ ಅವನಿಗೆ ಅನುಭವ ಪ್ರತ್ಯಕ್ಷ ಅನುಮಾನ ಆಗಮ ಅಂತ ಎಲ್ಲ ಪ್ರಮಾಣಗಳಿಗೂ ಕೂಡ ಇದು ಅತ್ಯಂತ ವಿರುದ್ಧವಾಗಿರುವಂಥದ್ದು ಇದರ ಬಗ್ಗೆ ಬ್ರಹ್ಮಸೂತ್ರ ಕರ್ತೃತ್ವ ಅಧಿಕರಣದಲ್ಲಿ ನಿರ್ಣಯ ಮಾಡಿ ತಿಳಿಸ್ತಾರೆ ಜೀವನಿಗೆ ಅಧೀನ ಕರ್ತೃತ್ವ ಅಂದರೆ ಭಗವಂತನ ಅಧೀನದಲ್ಲಿ ಕರ್ಮವನ್ನು ಮಾಡೋದಕ್ಕಷ್ಟೇ ಅಧಿಕಾರ ಸ್ವತಂತ್ರ ಕರ್ತೃತ್ವ ಅನ್ನೋದು ಸರ್ವಥಾ ಇಲ್ಲ ಆದ್ದರಿಂದ ಪ್ರತ್ಯಕ್ಷ ಆಗಮ ಅನುಮಾನ ಮೂರು ಪ್ರಮಾಣಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಸ್ವತಂತ್ರ ಕರ್ತೃತ್ವವನ್ನು ಜೀವ ಉಪಾಸನೆ ಮಾಡಿದರೆ ಅದು ಅಸದುಪಾಸನೆ ಆಗತ್ತೆ ಅದಕ್ಕೆ ಶಿಕ್ಷೆ ಅಂದರೆ ನರಕಾದಿ ಅನರ್ಥಗಳಿಗೆ ಕಾರಣ ಆಗತ್ತೆ ಪಾಪ ಮತ್ತು ಕರ್ಮ ಪುಣ್ಯಕರ್ಮ ಆ ಎರಡಕ್ಕೂ ಸ್ವತಂತ್ರ ಕರ್ತರು ನಾನು ಅಂತ ಕೆಲವರು ಚಿಂತನೆ ಮಾಡ್ತಾರೆ ಇನ್ನ ಕೆಲವರು ಚಿಂತನೆ ಮಾಡ್ತಾರೆ ಪಾಪ ಕರ್ಮಕ್ಕೆ ಸ್ವತಂತ್ರ ಕರ್ತರು ತಾನು ಅಂದರೆ ಜೀವ ಪುಣ್ಯಕರ್ಮಕ್ಕೆ ಸ್ವತಂತ್ರಕರ್ತೃ ಅಂತ ಆದರೆ ಭಗವಂತ ಅಂತ ಈ ರೀತಿ ಚಿಂತನೆ ಮಾಡೋನು ಮಧ್ಯಮ ಅಥವಾ ರಾಜಸಜೀವ ಮಧ್ಯಮನಾಗಿರ್ತಕ್ಕಂಥ ರಾಜಸಜೀವ ಅವನು ನಿತ್ಯ ಸಂಸಾರಿ ಅವನು ಭೂಮಿ ಸ್ವರ್ಗ ನರಕ ಮೂರಲ್ಲೇ ಸುತ್ತಾಡ್ತಾಯಿರ್ತಾನೆ ನಿತ್ಯ ಸಂಸಾರಿ ಅಂತ ಕರೆಸ್ಕೊತಾನೆ ಅವನು ಹೇಗೆ ಮಾಡ್ತಾನೆ ಅಂದರೆ ತಾಮಸರಂತೆ ಪಾಪ ಪುಣ್ಯ ಎಲ್ಲಕ್ಕೂ ತಾನೇ ಸ್ವತಂತ್ರ ಅಂತ ಹೇಳಲ್ಲ ಸಾತ್ವಿಕನಂತೆ ಎಲ್ಲಕ್ಕೂ ಭಗವಂತನೇ ಸ್ವತಂತ್ರ ಅಂತನೂ ಹೇಳಲ್ಲ ಪಾಪಕ್ಕೆ ನಾನು ಸ್ವತಂತ್ರ ನಾನೇ ಮಾಡಿದ್ದೀನಿ ಪುಣ್ಯಕ್ಕೆ ಭಗವಂತ ಸ್ವತಂತ್ರ ಅಂತ ಈ ಮಧ್ಯಮ ಮಾರ್ಗವನ್ನು ತಾನು ಅನುಸರಣೆ ಮಾಡ್ತಾನೆ ಆದ್ದರಿಂದ ಅಂತಹ ರಾಜಸೀವಿ ಅವನು ಪಡಿತಕ್ಕಂಥ ಫ ಫಲ ಅತ್ಲಾಗೆ ತಮಸ್ಸೂ ಅಲ್ಲ ಇತ್ಲಾಗೆ ಮೋಕ್ಷವೂ ಅಲ್ಲ ಮಧ್ಯೆ ಇರತಕ್ಕಂಥ ನಿತ್ಯ ಸಂಸಾರವನ್ನೇ ಫಲವಾಗಿ ಪಡಿತಾನೆ ಆ ನಿತ್ಯ ಸಂಸಾರ ಹೇಗಿದೆ ಅಂದರೆ ಕೇವಲ ಸುಖವೂ ಅಲ್ಲ ಕೇವಲ ದುಃಖವೂ ಅಲ್ಲ ಸುಖ ದುಃಖ ಮಿಶ್ರಣವಾಗಿರ್ತಕ್ಕಂಥ ಅನುಭವವನ್ನು ಆ ರಾಜಸ ಜೀವಿ ಹೊಂದುತ್ತಾನೆ ಯಾಕೆ ಅಂತ ಕೇಳಿದ್ರೆ ಅವನ ಉಪಾಸನೆ ಹೇಗಿದೆ ಅಂದರೆ ಅದು ಪೂರ್ತಿಯಾಗಿ ಭ್ರಮೆಯೂ ಅಲ್ಲ ಮಿಥ್ಯಾಜ್ಞಾನವೂ ಅಲ್ಲ ಅತ್ಲಕ್ ಪೂರ್ತಿಯಾಗಿ ಯಥಾರ್ಥ ಜ್ಞಾನ ನಿಶ್ಚಯ ಜ್ಞಾನವ ಅಂತ ಕೇಳಿದ್ರೆ ಅದೂ ಅಲ್ಲ ಆದ್ದರಿಂದ ಇದು ಭ್ರಮೇನೂ ಹೌದು ಅದು ಮಿಥ್ಯಾಜ್ಞಾನವೂ ಹೌದು ಸ್ವಲ್ಪ ಯಥಾರ್ಥ ಜ್ಞಾನ ಅಥವಾ ನಿಶ್ಚಯ ಜ್ಞಾನದ ಛಾಯೆ ಕೂಡ ಅದರೊಳಗಿದೆ ಈಗ ಇಲ್ಲೊಂದು ಸಂಶಯ ಬರ್ತಾ ಇದೆ ಈ ರೀತಿ ಆದರೆ ಆ ರಾಜಸನಾದವನು ಈ ರೀತಿಯಾಗಿ ಮಧ್ಯಂತರ ಉಪಾಸನೆ ಅಂದರೆ ಪಾಪ ಕರ್ಮಗಳಿಗೆ ತಾನು ಸ್ವತಂತ್ರ ಅನ್ನೋ ರೀತಿಯಾಗಿ ಚಿಂತನೆ ಮಾಡ್ತೀನಿ ಅದು ಅಸದುಪಾಸನೆ ಪುಣ್ಯಕರ್ಮಗಳಿಗೆ ಭಗವಂತ ಕರ್ತೃ ಸ್ವತಂತ್ರ ಕರ್ತೃ ಅವನೇ ಅಂತ ಚಿಂತನೆ ಮಾಡ್ತಾನೆ ಅದು ಸದುಪಾಸನೆ ಹಾಗಾಗಿ ಏನು ಅಂದರೆ ತಮಸ್ಸಿನ ಶಿಕ್ಷೆಯಿಂದ ಅವನು ಪಾರಾಗ್ತಾನೆ ರಾಜಸ ಅದಕ್ಕೆ ಅವನು ಜನನಮರಣರೂಪವಾದ ನಿತ್ಯ ಸಂಸಾರದಲ್ಲೇ ಬೀಳ್ತಾನೆ ಹೇಗಿದ್ ಸಾಧ್ಯ ಅಂದರೆ ಇದು ಭಗವಂತನ ಅನುಗ್ರಹನೇ ಕಾರಣ ಭಗವಂತನ ಅನುಗ್ರಹ ಹೇಗೆ ಸಿಕ್ತು ಅಂದರೆ ಜೀವ ಭಗವಂತನಲ್ಲಿ ಭಕ್ತಿ ಮಾಡದೆ ಅವನ ಅನುಗ್ರಹಕ್ಕೆ ಹೇಗೆ ಪಾತ್ರನಾದ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ರಾಜಸನಿಗೆ ಭಗವಂತನಲ್ಲಿ ಭಕ್ತಿಯೂ ಇಲ್ಲ ದ್ವೇಷವೂ ಇಲ್ಲ ಕೇವಲ ಔದಾಸೀನ್ಯ ಭಾವ ಆದ್ದರಿಂದ ಅವನು ತಟಸ್ಥನಂತೆ ತನ್ನ ಕಾರ್ಯಗಳನ್ನು ಮಾಡ್ತಾನೆ ಆದ್ದರಿಂದ ಅವನು ರಾಜಸನಾದ ಜೀವ ಭಗವಂತನಲ್ಲಿ ದ್ವೇಷ ಮಾಡಿಲ್ಲ ಆದ್ದರಿಂದ ಪರಮಾತ್ಮ ಅವನನ್ನು ನಿಗ್ರಹ ಮಾಡೋದೂ ಇಲ್ಲ ಭಕ್ತಿ ಮಾಡಿಲ್ಲ ಆದ್ದರಿಂದ ಅವನಲ್ಲಿ ಅನುಗ್ರಹನೂ ಮಾಡಲ್ಲ ಆ ರಾಜಸ ಪರಮಾತ್ಮನಲ್ಲಿ ಹೇಗೆ ಉದಾಸೀನ್ಯದಿಂದ ಇರ್ತಾನೋ ಪರಮಾತ್ಮನೂ ಆ ರಾಜಸ ಮೇಲೆ ಔದಾಸೀನ್ಯದಿಂದನೇ ಇರ್ತಾನೆ ನಿಷ್ಪಕ್ಷಪಾತಿಯಾಗಿ ಅವನ ಯೋಗ್ಯತೆ ಕರ್ಮಕ್ಕೆ ಅನುಗುಣವಾಗಿ ಸ್ವರ್ಗ ಭೂಮಿ ನರಕ ಅಂತ ಈ ಮೂರು ಲೋಕಗಳಲ್ಲೇ ಸದಾ ಸಂಚಾರವನ್ನ ಮಾಡಿಸ್ತಾನೆ ಇತ್ಲಾಗ ಮೋಕ್ಷವನ್ನೂ ಕೊಡೋಲ್ಲ ಅತ್ಲಾಗೆ ಅಂಧಂತಮಸ್ಸು ನರಕಾದಿ ಲೋಕಗಳನ್ನೂ ಕೊಡಲ್ಲ ಆದ್ದರಿಂದ ಅವನು ನಿತ್ಯ ಸಂಸಾರಿಯಾಗಿ ಭೂಮಿ ಸ್ವರ್ಗ ನರಕ ಇಷ್ಟರಲ್ಲೇ ಸುತ್ತಾಡ್ಕೊಂಡಿರ್ತಾನೆ ಈ ರಾಜಸರು ತ್ರಿಧಿವ ನಿರಯ್ಯ ಭೂಗೋಚರರು ಅಂತ ಹೆಚ್ಚು ಪುಣ್ಯ ಮಾಡಿ ಸ್ವರ್ಗವನ್ನು ಅನುಭವಿಸ್ತಾರೆ ಆ ಸ್ವರ್ಗ ಅನ್ನೋದು ಅಶಾಶ್ವತವಾಗಿರುವಂತಹ ಲೋಕ ಕ್ಷೀಣೆ ಪುಣ್ಯ ಮರ್ತ್ಯಲೋಕೆ ವಿಶಾಂತಿ ಅಂತ ಅಲ್ಲಿ ಪುಣ್ಯ ವಿಶೇಷ ಮುಗಿದ ಮೇಲೆ ಅವರು ಮತ್ತೆ ಭೂಲೋಕಕ್ಕೆ ಬರ್ತಾರೆ ಸತ್ಕರ್ಮಗಳನ್ನು ಮಾಡಿ ಸ್ವರ್ಗಾದಿಗಳನ್ನು ಪಡೆದಿರ್ತಕ್ಕಂಥ ರಾಜರಿಗೆ ರಾಜಸರಿಗೆ ಎಷ್ಟು ಕಾಲ ಸ್ವರ್ಗಾದಿಗಳ ವಾಸ ಅಂದರೆ ಭೂಲೋಕದಲ್ಲಿ ಅವರು ಮಾಡಿರ್ತಕ್ಕಂಥ ಉತ್ತಮ ಕಾರ್ಯಗಳನ್ನು ಭೂಲೋಕದ ಜನರು ಎಲ್ಲಿತನಕ ತನಕ ನೆನಪಿಟ್ಟುಕೊಂಡು ಅದನ್ನು ಸ್ಮರಣಾದಿಗಳನ್ನು ಅಲ್ಲಿತನಕ ಮಾತ್ರ ಸ್ವರ್ಗದಲ್ಲಿ ರಾಜಸ್ಥರಿಗೆ ವಾಸ ಭೂಲೋಕದ ಜನರು ಅವನು ಮಾಡಿರ್ತಕ್ಕಂಥ ಆ ಸತ್ಕರ್ಮಗಳನ್ನು ಉತ್ಕೃಷ್ಟ ಕರ್ಮಗಳನ್ನು ಯಾವಾಗ ಮರೀತಾರೋ ಅವನು ಪುನಃ ಆವಾಗ ಭೂಲೋಕಕ್ಕೆ ವಾಪಸ್ ಬರ್ತಾನೆ ಅವರಿಗೆ ಸ್ವಲ್ಪ ಭಕ್ತಿ ಸ್ವಲ್ಪ ಪ್ರೀತಿ ಅನ್ನೋದಿರುತ್ತೆ ಅವರು ಪರಮಾತ್ಮನನ್ನು ಯಾವ ರೀತಿಯಾಗಿ ಚಿಂತನೆ ಮಾಡ್ತಾನೆ ಅಂದರೆ ಅವನು ಸರ್ವೋತ್ತಮ ಲಕ್ಷ್ಮೀ ಬ್ರಹ್ಮಾದಿಗಳಿಗಿಂತ ಉತ್ತಮ ಅಂತ ರೀತಿಯಾಗಿ ಚಿಂತನೆ ಮಾಡಲ್ಲ ಅದರ ಬದಲಿಗೆ ಒಬ್ಬ ಮನುಷ್ಯ ಚಕ್ರವರ್ತಿ ಅಂತೆ ಒಬ್ಬ ರಾಜನಂತೆ ನಮಗಿಂತ ಯೋಗ್ಯತೆಯಲ್ಲಿ ಸ್ವಲ್ಪ ಶ್ರೇಷ್ಠತೆ ಇದೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾರೆ ರಾಜ ಎಲ್ಲರಿಗಿಂತ ಮಿಗಿಲಾಗಿರ್ತಕ್ಕಂಥ ಶಕ್ತಿ ಸಂಪನ್ನನಾಗಿರ್ತಾನೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೈನ್ಯ ಸಂಪತ್ತು ಗಜತುರ್ಗಾದಿಗಳು ಎಲ್ಲವನ್ನು ಹೊಂದಿ ಹೇಗೆ ಅವನು ಶ್ರೇಷ್ಠ ಅಂತ ಮರೀತಾನೋ ಪರಮಾತ್ಮನನ್ನು ಒಬ್ಬ ರಾಜ ಚಕ್ರವರ್ತಿ ಆದ್ದರಿಂದ ಅವನು ನಮ್ಮನ್ನೆಲ್ಲ ನಿಯಮನ ಮಾಡ್ತಾನೆ ಅಂತ ಈ ರೀತಿಯಾಗಿ ಉಪಾಸನೆಯನ್ನು ಮಾಡ್ತಾನೆ ಪುಣ್ಯ ಪುಣ್ಯಕರ್ಮಕ್ಕೆ ಸ್ವತಂತ್ರ ಕರ್ತೃ ಅಂದರೆ ಭಗವಂತ ಪಾಪಕರ್ಮಕ್ಕೆ ಮಾತ್ರ ತಾನೇ ಕರ್ತೃ ತಾನೇ ಹೊಣೆಗಾರ ಈ ರೀತಿಯಾಗಿ ಭಕ್ತಿ ಪ್ರೀತಿಗಳಿಂದ ಪರಮಾತ್ಮನಿಗೆ ಯಜ್ಞಾದಿ ಕರ್ಮಗಳನ್ನೆಲ್ಲ ಮಾಡಿ ಸಮರ್ಪಣೆ ಮಾಡ್ತಾನೆ ಆದರೆ ಎಲ್ಲವೂ ಕೂಡ ಸಕಾಮಕರ್ಮಗಳೇ ಅದರ ಫಲವಾಗಿ ಅವರಿಗಾಗಿ ಅಂತರಿಕ್ಷದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಾಂಕಲ್ಪಿಕ ಸ್ವರ್ಗ ಅಂತ ಭಗವಂತ ನಿರ್ಮಾಣ ಮಾಡಿ ಇಟ್ಟಿರ್ತಾನೆ ಆ ಸಾಂಕಲ್ಪಿಕ ಸ್ವರ್ಗದಲ್ಲಿ ಕೆಲವು ಕಾಲ ವಾಸ ಮಾಡ್ತಾರೆ ಅಲ್ಲೂ ಕೂಡ ಅವರಿಗೆ ಮನಃಶಾಂತಿ ಅನ್ನೋದು ಇರಲ್ಲ ಪರಸ್ಪರ ದ್ವೇಷ ಜಗಳ ಎಲ್ಲ ಮಾಡಿ ತಮ್ಮ ಮನಃಶಾಂತಿಯನ್ನು ಹಾಳು ಮಾಡಿಕೊಂಡಿರ್ತಾರೆ ಇದು ಒಂದು ರೀತಿಯಾಗಿರ್ತಕ್ಕಂಥ ರಾಜಸ್ಸ ಜೀವರು ಇನ್ನೊಂದು ವರ್ಗ ರಾಜಸ ಪರಮಾತ್ಮ ಸರ್ವೋತ್ತಮ ಅನ್ನೋ ವಿಷಯದಲ್ಲಿ ಸಂಶಯಪಟ್ಟು ಯಜ್ಞಾದಿಗಳನ್ನು ಅವನಿಗೆ ಸಮರ್ಪಣೆ ಮಾಡೋದೇ ಇಲ್ಲ ಹರಿಭಕ್ತಿ ಅನ್ನೋದು ಸ್ವಲ್ಪವೂ ಇಲ್ಲದೇ ಇರೋದರಿಂದ ಸ್ವರ್ಗವನ್ನು ಪಡೆಯೋದಿಲ್ಲ ನಿಷಿದ್ಧ ಕರ್ಮ ಮಾಡಿ ಹೆಚ್ಚಾಗಿ ನರಕಕ್ಕೆ ಹೋಗಿ ಮತ್ತೆ ಬರ್ತಾನೆ ಯಜ್ಞಾದಿಗಳು ಕೂಡ ಅವರಿಗೆ ಪಾಪಕರ ಯಾಕೆ ಅಂದರೆ ಪುಣ್ಯಕರ್ಮದಲ್ಲಿ ಶ್ರದ್ಧೆ ಇಲ್ಲ ಅದನ್ನು ಸಕಾಮವಾಗಿ ಅಲ್ಲ ಪರಮಾತ್ಮನಿಗೆ ಅರ್ಪಣೆಯೇ ಮಾಡೋದಿಲ್ಲ ಯಾಕಂದರೆ ಭಗವಂತ ಸರ್ವೋತ್ತಮ ಅನ್ನೋ ವಿಚಾರದಲ್ಲೂ ಅವ್ರಿಗೆ ಸದಾಕಾಲ ಸಂಶಯ ಅನ್ನೋದು ಇದ್ದೇ ಇರುತ್ತೆ ಮಿಶ್ರಜ್ಞಾನ ಅವರಿಗೆ ಯಜ್ಞ ಯಾಗಾದಿಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಭಕ್ತಿ ಶ್ರದ್ಧೆ ಇದು ಯಾವುದೂ ಇರೋಲ್ಲ ಅದರಿಂದ ಅವರು ನರಕಕ್ಕೆ ಹೋಗಿ ಬರ್ತಾರೆ ಸ್ವರ್ಗವನ್ನು ಕೂಡ ಪಡೆಯೋದಿಲ್ಲ ಇನ್ನು ಕೆಲವರು ಸ್ವಲ್ಪ ಶ್ರದ್ಧೆ ಇರೋದರಿಂದ ಸಾಧಾರಣ ಕರ್ಮ ಮಾಡ್ತಾ ಭೂಮಿಯಲ್ಲೇ ಹೆಚ್ಚಾಗಿ ವಾಸ ಮಾಡುವಂತಹ ಇನ್ನೊಂದು ವರ್ಗ ರಾಜಸರದ್ದು ಆಗಾಗ ಸ್ವಲ್ಪ ಪುಣ್ಯಕರ್ಮದಿಂದ ಸ್ವರ್ಗಕ್ಕೆ ಪಾಪಕರ್ಮದಿಂದ ನರಕಕ್ಕೆ ಮತ್ತೆ ಭೂಮಿಗೆ ಬರೋದು ಹೀಗೆ ಮೂರೂ ಲೋಕಗಳಲ್ಲೂ ಕೂಡ ಸಂಚಾರ ಮಾಡಿಕೊಂಡಿರ್ತಾರೆ ಉತ್ತಮ ಜೀವನಾದವನು ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತೃ ಎಂದು ಸದಾನುರಾಗದಿನೆನೆದು ಸುಖಿಸುತ್ತಾನೆ ಹಿಂದೆ ವಿಭೂತಿ ಸಂಧಿಯಲ್ಲಿ ಹೇಳಿದಾಗ ಭಾವ ದ್ರವ್ಯ ಕ್ರಿಯ ಅದ್ವೈತಗಳೆನಿಸುವ ಅದ್ವೈತತ್ರಯಗಳ ಭಾವಿಸುತ್ತಾ ಸದ್ಭಕ್ತಿಯಲ್ಲಿ ಸರ್ವತ್ರ ಮರೆಯದಲೇ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನು ಈವ ಕಾವ ಕೃಪಾಳು ಕರಿವರಗೊಲಿದ ತೆರದಂತೆ ಅಂತ ಇಲ್ಲಿ ಕ್ರಿಯಾ ಅದ್ವೈತವನ್ನು ಉಪಾಸನೆ ಮಾಡಿದ್ರೆ ತನ್ನನ್ನು ಈವ ಕಾವ ಕೃಪಾಳು ಹೇಗೆ ಅಂದರೆ ಕರಿವರಗೊಲಿದ ತರನಂತೆ ಅಂತ ಗಜೇಂದ್ರನ ದುಷ್ಟಾಂತವನ್ನಂದರೆ ಆ ಗಜೇಂದ್ರ ಆ ರೀತಿಯಾಗಿ ಉಪಾಸನೆಯನ್ನು ಮಾಡಿ ಕೊನೆಗೆ ಮೋಕ್ಷವನ್ನು ಉತ್ತಮ ಲೋಕಗಳನ್ನು ಹೊಂದದ ಅಂತ ದುಷ್ಟಾಂತದಿಂದ ತಿಳಿಸ್ತಾರೆ ಇಲ್ಲಿ ಹೇಳ್ತಾ ಇರೋದು ಕೂಡ ದ್ವಂದ್ವಕರ್ಮಕ್ಕೆ ಶ್ರೀನಿವಾಸನೇ ಕರ್ತೃ ಅಂಥೇಳಿ ಕ್ರಿಯಾ ಅದ್ವೈತ ಚಿಂತನೆಯನ್ನು ಹೇಳ್ತಾ ಇರೋದು ಜೀವಕರ್ತೃತ್ವವನ್ನು ಮರೆದು ಪರಾವರೇಶನೇ ಕರ್ತೃ ಎಂದರಿದು ಎಲ್ಲ ಕರ್ಮಗಳನ್ನು ಮಾಡಬೇಕು ಅಂತ ಹಿಂದೆ ತಿಳಿಸಿದಾರೆ ಅದನ್ನೇ ರೂಪಾಂತರದಿಂದ ದ್ವಂದ್ವಕ್ಕೆ ಅಂದರೆ ಪಾಪಕರ್ಮ ಪುಣ್ಯಕರ್ಮ ಎರಡಕ್ಕೂ ಸತ್ಕರ್ಮ ದುಷ್ಕರ್ಮಗಳ ಎರಡಕ್ಕೂ ಶ್ರೀನಿವಾಸನೆ ಕರ್ತೃ ಎಂದು ಸದಾ ಅನುರಾಗದೆ ನೆನೆದು ಸುಖಿಸು ಅದನ್ನ ಭಕ್ತಿಯಿಂದ ಪ್ರೀತಿಯಿಂದ ಅನುರಾಗದಿಂದ ಆ ಕರ್ಮವನ್ನು ಮಾಡಬೇಕು ಅಂತ ದ್ವಂದ್ವ ಕರ್ಮಗಳೆರಡಕ್ಕೂ ಕೂಡ ಪರಮಾತ್ಮನೇ ಸ್ವತಂತ್ರ ಕರ್ತೃ ಅಂದರೆ ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಸರ್ವಥಾ ಅರ್ಥ ಅಲ್ಲ ಕರ್ತೃತ್ವ ಇದ್ದರೂ ಕೂಡ ಅದು ಲೆಕ್ಕಕ್ಕಿಲ್ಲ ಕಿಂಚಿತ್ ಕರ್ತೃತ್ವ ಅದು ಅಧೀನ ಕರ್ತೃತ್ವ ಸ್ವತಂತ್ರ ಕರ್ತೃತ್ವ ಅಲ್ಲ ಅದು ಪರಾಧೀನ ಕರ್ತೃತ್ವ ಅದನ್ನು ಮರೆತು ಬಿಡಬೇಕು ಹೊರತು ಹೇಳಿಕೊಳ್ಬಾರ್ದು ಅಂತ ಕೆಲವರ ಚಿಂತನೆ ತದೀನತ್ವ ಅರ್ಥವತ್ತಂತ ಬ್ರಹ್ಮಸೂತ್ರ ಅಧಿಕರಣದಲ್ಲಿ ಹೇಳ್ದಂಗೆ ಉದಾಹರಣೆಗೆ ಯೋಧ ಯುದ್ಧವನ್ನು ಮಾಡ್ತಾನೆ ಅವನು ಶತ್ರುಗಳನ್ನು ಜಯಿಸಿದರೆ ಅವನನ್ನು ಜಯಶಾಲಿ ಅಂತ ಯಾರೂ ಕರೆಯೋಲ್ಲ ರಾಜಯುದ್ಧದಲ್ಲಿ ಗೆದ್ದ ಅಂತ ರಾಜರಿಗೆ ಮರ್ಯಾದೆ ಗೌರವ ಎಲ್ಲ ಕೊಡ್ತಾರೆ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಕೊಡೋದಾದರೆ ಬೇಕಾದಷ್ಟು ಧನ ಆ ಹಣದ ಗಂಟನ್ನು ಹೊತ್ತಿರ್ತಾನಲ್ಲ ಸೇವಕ ಅವನನ್ನ ಶ್ರೀಮಂತ ಧನಿಕ ಅಂತ ಯಾರೂ ಲೋಕದಲ್ಲಿ ಕರೆಯೋದಿಲ್ಲ ಅದು ಯಾ ಧನ ಅಥವಾ ಹಣದ ಒಡೆಯ ಯಾರಾಗಿರ್ತಾನೋ ಅಧಿಪತಿಯಾಗಿರ್ತಾನೋ ಅವನಿಗೆ ಧನಿಕ ಶ್ರೀಮಂತ ಅಂತ ಈ ರೀತಿಯಾಗಿ ಲೋಕದಲ್ಲಿ ಕರೆಯುವಂಥದ್ದು ಹೀಗೆ ಜಯಶಾಲಿ ಧನಿಕ ಮೊದಲಾಗಿರ್ತಕ್ಕಂಥ ಶಬ್ದಗಳು ಅರ್ಥಪೂರ್ಣ ಆಗಬೇಕು ಅಂತಾದರೆ ಆ ಜಯಕ್ಕೆ ಅಥವಾ ಸಂಪತ್ತಿಗೆ ಅವನು ಒಡೆಯ ಆಗಬೇಕು ಯಾರ ಆಧಿಪತ್ಯದಲ್ಲಿರುತ್ತೋ ಆ ವ್ಯಕ್ತಿಯನ್ನು ಆ ಹೆಸರಿನಿಂದ ಕರೆಯೋದು ರೂಢಿ ಅದಕ್ಕೆ ಒಂದು ದಿನನಿತ್ಯ ಕಾಣುವಂತಹ ದೃಷ್ಟಾಂತ ಕೊಡಬೇಕು ಅಂತಾದರೆ ಬೆಳಗ್ಗೆ ಎದ್ದ ಎಲ್ಲರ ಮನೆಗೆ ಪೇಪರ್ ಬರುತ್ತೆ ಆ ಪೇಪರ್ ಹಾಕುವ ಹುಡುಗನ ಹೆಸರು ಅಥವಾ ಮಾಲೀಕನ ಹೆಸರು ಗೊತ್ತಿಲ್ಲ ಪೇಪರ್ ಅಂತ ಕರಿತೀವಿ ಅವನು ಬಂದು ನಮಗೆ ಪೇಪರ್ ಕೊಡ್ತಾನೆ ಹಾಲು ಅಂತ ಕರಿತೀವಿ ಹಾಲನ್ನವ್ರು ಬಂದು ಹಾಲು ಕೊಡ್ತಾರೆ ಹೂವು ಅಂತ ಕರಿತೀವಿ ಅವರ ಹೆಸರು ಹೂವು ಅಲ್ಲ ಅವರ ಒಡೆತನದಲ್ಲಿ ಹೂವಿದೆ ನಮಗೆ ಹೂವು ಬೇಕು ಹೂವು ಕೊಟ್ಟು ಹೋಗ್ತಾರೆ ಹೀಗೆ ಯಾವ ವಸ್ತು ಯಾರ ಒಡೆತನದಲ್ಲಿರುತ್ತೋ ಆ ವಸ್ತುವಿನ ಹೆಸರನ್ನು ಹೇಳಿ ಆ ವ್ಯಕ್ತಿಯನ್ನು ಲೋಕದಲ್ಲಿ ಗುರುತಿಸ್ತೀವಿ ಆದರೆ ನಮಗೊಂದು ಸಂಶಯ ಬರ್ತಾ ಇದೆ ಯುದ್ಧದಲ್ಲಿ ಆ ಯೋಧ ಸೈನಿಕ ಜಯಶಾಲಿ ಆದರೆ ರಾಜ ಯುದ್ಧದಲ್ಲಿ ಗೆದ್ದ ಅಂತ ಕಲೀತೀವಿ ಅಂದರೆ ಆ ಸೈನಿಕ ರಾಜನ ಒಡೆತನದಲ್ಲಿರ್ತಾನೆ ಆ ರಾಜ ಆ ಸೈನಿಕರಿಗೆ ಆ ಸೇನೆಗೆ ಯುದ್ಧಕ್ಕೆ ಏನೇನು ಬೇಕೋ ಎಲ್ಲ ಸಾಮಗ್ರಿಗಳನ್ನು ಒದಗಿಸಿಕೊಡ್ತಾನೆ ಆದ್ದರಿಂದ ಅಜಯಶೀಲ ಅನ್ನೋ ಬಿರುದು ಕೂಡ ರಾಜನಿಗೆ ಸೇರತ್ತೆ ಈಗ ನಮಗೊಂದು ಸಂಶಯ ಬರ್ತಾ ಇದೆ ಒಂದು ವೇಳೆ ಯುದ್ಧದಲ್ಲಿ ಆ ಯೋಧ ವೀರಮರಣವನ್ನು ಹೊಂದಿದರೆ ಲೋಕದಲ್ಲಿ ರಾಜಸತ್ತ ಅಂತ ಯಾರೂ ಹೇಳೋದಿಲ್ಲ ವೀರ ಮರಣದಲ್ಲಿ ವೀರಮರಣವನ್ನು ಯೋಧ ಸೈನಿಕ ಅಂತ ಅವನ ಹೆಸರು ಹೇಳಿ ಹೇಳ್ತೀವಿ ಹಂಗೆ ರಾಜ ನಿಜವಾಗ್ ಸತ್ತ ಇಲ್ಲ ಮತ್ತು ರಾಜಸತ್ತ ಅಂತ ಕರಿತೀವೋ ಇಲ್ಲ ಆದರಿಂದ ಸಂಪತ್ತು ಗಳಿಸಿದಾಗ ಬೇರೆ ಬೇರೆ ಎಲ್ಲ ರಾಜ್ಯಗಳನ್ನು ವಶಪಡಿಸ್ಕೊಂಡಾಗ ರಾಜ ಜಯಶೀಲನಾದ ಅಂತ ಹೇಳ್ತೀವಿ ಅದೇ ಸತ್ತಾಗ ಆ ಸೈನಿಕನ ಹೆಸರನ್ನು ಹಿಡಿದು ಇಂಥ ಯುದ್ಧದಲ್ಲಿ ವೀರಮರಣವನ್ನು ಹೊಂದಿದ ಅಂತ ಈ ರೀತಿಯಾಗಿ ಹೇಳೋದು ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಮಹಾತ್ಮೆಯಲ್ಲಿ ಶ್ರೀನಿವಾಸ ಚೋಳರಾಜನ ಮುಂದೆ ಒಂದು ಮಾತಾಡ್ತಾನೆ ಪಾಪಿಷ್ಟೋಹಂ ದುರಾಚಾರಃ ತನ್ನನ್ನು ತಾನು ಪಾಪಿಷ್ಟ ಅಂತ ಕರ್ಕೋತಾನೆ ಪರಮ ಭಕ್ತನಾಗಿರ್ತಕ್ಕಂಥ ಚೋಳರಾಜನಿಗೆ ಭಗವಂತ ಪಾಪಿಷ್ಠನೇ ಅನ್ನೋ ಸಂಶಯ ಇಲ್ಲದೆ ಇರೋದ್ರಿಂದ ಭಗವಂತ ತನ್ನನ್ನು ಪಾಪಿಷ್ಟ ಅಂದಿದ್ದಾನೆ ರಾಜನಿಗೆ ಪರಮಾತ್ಮ ಪಾಪಿಷ್ಟಲಲ್ಲಿರುವ ಪಾಪಗಳಿಗೆ ನಿಯಾಮಕ ಅಂತಲೇ ಅರ್ಥ ಅಂತ ಗೊತ್ತಿದೆ ತಾನು ನಿಜವಾಗಿ ಪಾಪ ಯಾರಿಗೆ ಸಂಶಯ ಇರಲ್ವೋ ಅವರು ಸರಿಯಾಗಿ ಅರ್ಥ ಮಾಡ್ಕೋತಾರೆ ಯಾರಿಗೆ ಸಂಶಯಾದಿಗಳಿರುತ್ತೋ ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಗತಿಯನ್ನು ಹೊಂದುತ್ತಾರೆ ಇಷ್ಟೇ ಅರ್ಥ ಆದ್ದರಿಂದ ದುಖಿ, ರೋಗಿ ಈ ಎಲ್ಲ ಶಬ್ದಗಳನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡೋ ಕಾಲಕ್ಕೆ ಆ ದುಃಖ ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಧೆ ಇಲ್ಲದಿದ್ದರೂ ಪಪಿಷ್ಟನಾಗಿರ್ತಕ್ಕಂಥ ಜೀವನಿಗೆ ದುಃಖವನ್ನು ರೋಗವನ್ನು ಕೊಡಬೇಕು ಅಂತಾದರೆ ಅದು ಅವನ ಒಡೆತನದಲ್ಲಿರಬೇಕು ಆದ್ದರಿಂದ ಆ ಶಬ್ದದಿಂದ ಪರಮಾತ್ಮನ ಒಡೆತನವನ್ನು ಹೇಳೋ ಕಾರಣಕ್ಕಾಗಿ ಆ ಎಲ್ಲ ಶಬ್ದಗಳನ್ನು ಕೂಡ ಪರಮಾತ್ಮನಲ್ಲಿ ಸಮನ್ವಯ ಮಾಡುವಂಥದ್ದು ಇದನ್ನು ಜ್ಞಾನಿಗಳಾಗಿರ್ತಕ್ಕಂಥವ್ರು ತಿಳ್ಕೊಂಡಿರ್ತಾರೆ ಅಜ್ಞಾನಿಗಳಿದ ತಿಳ್ಕೊಂಡಿರೋಲ್ಲ ಆದ್ದರಿಂದ ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲವೇ ಹೊರತು ಪರಾಧೀನ ಕರ್ತೃತ್ವ ಅನ್ನೋದು ಸದಾ ಇದೆ ಭಗವಂತನೇ ಜಡಕ್ಕಿಂತ ವಿಲಕ್ಷಣ್ಯವಾಗಿರ್ತಕ್ಕಂಥ ಜ್ಞಾನ ಹೆಚ್ಚ ಪ್ರಯತ್ನ ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ ಆದ್ದರಿಂದ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟು ನನಗೆ ಕರ್ತೃತ್ವ ಇಲ್ವೇ ಇಲ್ಲ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಅದು ಅಸದುಪಾಸನೆ ಆದ್ದರಿಂದ ಕರ್ತೃತ್ವ ಅಧಿಕರಣದಲ್ಲಿ ಜೀವಕರ್ತೃತ್ವವನ್ನು ಬಹಳ ಸಮರ್ಥನೆ ಮಾಡಿದ್ದು ಯಾಕೆ ಅಂದರೆ ಭಗವಂತ ತಾನು ಕರ್ಮ ಮಾಡಿ ಅದರ ಶುಭ ಅಶುಭ ಫಲಕ್ಕೆ ಮಾತ್ರ ಬಡಪಾಯಿ ಜೀವನನ್ನು ಹೊಣೆ ಮಾಡ್ತಾನ ಅಂತ ಪ್ರಶ್ನೆ ಬಂದಿದ್ದಕ್ಕೆ ಆಕ್ಷೇಪಕ್ಕೆ ಉತ್ತರ ರೂಪವಾಗಿ ಜೀವನಲ್ಲೂ ಕರ್ತೃತ್ವ ಇದೆ ಆದರೆ ಅದು ಅಧೀನ ಕರ್ತೃತ್ವ ಸ್ವತಂತ್ರ ಕರ್ತೃತ್ವ ಅಲ್ಲ ಅವನಿಗೆ ಅಧೀನ ಕರ್ತೃತ್ವ ಇರೋದರಿಂದನೇ ಫಲಭೋಕ್ತೃತ್ವವೂ ಕೂಡ ಇದೆ ಅನ್ನೋದನ್ನು ಆ ಕರ್ತೃತ್ವ ಅಧಿಕರಣದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ ಆದ್ದರಿಂದ ಜೀವನಿಗೆ ಕರ್ತೃತ್ವ ಇಲ್ಲವೇ ಇಲ್ಲ ಅಂತ ಅರ್ಥ ಸರ್ವಥ ಅಲ್ಲ ಅವನಿಗೆ ಕರ್ತೃತ್ವ ಇಲ್ಲದೇ ಇದ್ದರೆ ಫಲಭೋಕ್ತೃತ್ವವೂ ಇರ್ತಿರಲಿಲ್ಲ ಜೀವ ಫಲಾಫಲಗಳನ್ನು ಉಂಡೇ ಉಣ್ತಾನೆ ಅಂತ ಆದಮೇಲೆ ಅವನಿಗೆ ಕರ್ತೃತ್ವ ಇರಲಿಕ್ಕೇ ಆದರೆ ಅದು ಪರಾಧೀನ ಕರ್ತೃತ್ವವೇ ಹೊರತು ಸ್ವತಂತ್ರ ಕರ್ತೃತ್ವ ಅಲ್ಲ ಆದ್ದರಿಂದ ಏನು ಮಾಡುವ ಪು ಪಾಪುಣ್ಯಗಳು ಆನೆ ಮಾಡುವನೆಂಬುವ ಅಧಮ ಈ ರೀತಿಯಾಗಿ ಯಾರು ಚಿಂತನೆ ಮಾಡ್ತಾರೋವನು ಅಧಮಹತ್ವ ತಾಮಸ ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿ ದುಷ್ಕರ್ಮಗಳನ್ನು ನಾನೇ ಮಾಡಿದ್ದು ಪುಣ್ಯಕರ್ಮಗಳನ್ನು ಭಗವಂತ ಮಾಡಿಸಿದ್ದು ಅಂತ ಈ ರೀತಿಯಾಗಿ ಯಾರು ಚಿಂತನೆ ಅವನು ಮಧ್ಯಮನು ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತೃ ಎಂದು ಸ್ವತಾನುರಾಗರಿ ನೆನೆದು ಸುಖಿಸುವನೇ ನರೋತ್ತಮನು ಆ ದ್ವಂದ್ವ ಕರ್ಮಗಳನ್ನು ಸತ್ಕರ್ಮ ದುಷ್ಕರ್ಮ ಎರಡರನ್ನೂ ಕೂಡ ಸ್ವತಂತ್ರಕರ್ತೃವಾಗಿರ್ತಕ್ಕಂಥ ಪರಮಾತ್ಮನೇ ನನ್ನಲ್ಲಿ ನಿಂತು ನನ್ನ ಯೋಗ್ಯತಾನುಸಾರ ಮಾಡಿಸ್ತಾನೆ ಅಂತ ಯಾರು ಚಿಂತನೆ ಮಾಡ್ತಾರೋ ಭಕ್ತಿಯಿಂದ ಚಿಂತನೆ ಮಾಡುವಂಥವನು ಅವನೇ ಸುಖಿಸುವ ಅಂದರೆ ಮುಖ್ಯಾದಿಗಳನ್ನು ಹೊಂದುತ್ತಾನೆ ಅಂತ ತಿಳಿಸ್ತಾರೆ ಅದರಿಂದನೇ ದಾಸರಾರು ಹೇಳ್ತಾರೆ ಜೀವಕರ್ತೃತ್ವದ ಭ್ರಮೆ ಬಿಡಿಸೋ ಎಷ್ಟೇ ಜ್ಞಾನ ಇದ್ದರೂ ಈ ಕರ್ತೃತ್ವದ ಭ್ರಮೆ ಅನ್ನೋದು ಜೀವನಿಗೆ ಮಧ್ಯೆ ಮಧ್ಯೆ ಬರ್ತಾನೇ ಇದೆ ಅದಕ್ಕೆ ಅದನ್ನು ಬಿಟ್ಟೇನೆಂದರೂ ಬಿಡದೀ ಮಾೆ ಅದನ್ನು ನೀನೇ ಬಿಡಿಸುವಂತ ಭಗವಂತನಲ್ಲಿ ದಾಸರು ಪ್ರಾರ್ಥನೆ ಮಾಡಿ ಮಾರ್ಗದರ್ಶನವನ್ನು ಈ ರೀತಿಯಾಗಿ ನಾವು ಪರಮಾತ್ಮನನ್ನು ಬೇಡಬೇಕು ಅಂತ ತಿಳಿಸ್ತಾರೆ